ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀಶಂಕರಭೋತ್ಪಾದರ ಪ್ರಾತಸ್ಮರಣ ಸ್ತೋತ್ರ ಅದಕ್ಕೆ ವೇದಾಂತಬಾಲಬೋಧೆಯನ್ನತಕ್ಕಂತಹ ವಿವರಣೆ ಪೂಜ್ಯ ಶ್ರೀ ಶ್ರೀ ಸಚ್ಚಿನಾನಂದೇ ಸರಸ್ವತಿ ಸ್ವಾಮೀಜಿಯವರದ್ದು ಅದರಲ್ಲಿ ಮೊದಲಿಗೆ ಪೂಜ್ಯ ಶಂಕರ ಭೂತ್ಪಾದರ ಚರಣಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚನಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಧಿಗಳಾದ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣತಲಗಳಲ್ಲಿ ಶರಣಾಗುತ್ತ ಪ್ರಾತಸ್ಮರಣ ಇದರ ಮೂರನೇ ಶ್ಲೋಕ ಎರಡು ಶ್ಲೋಕಗಳಿಗೆ ನೋಡಿದ್ದೇವೆ ಅದರ ವಿವರಣೆಯನ್ನು ಕೂಡ ಮೂರನೇ ಶ್ಲೋಕ ಈಗಾಗಲೇ ಆರಂಭಿಸಿದ್ದೇವೆ ಆ ಶ್ಲೋಕವನ್ನು ಒಮ್ಮೆ ನೋಡೋಣ ಪ್ರಾತನ್ನಮಾಮಿ ಪರಮರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ ಜಗದ ಶೇಷಮ ರಜ್ವಾಂಭುಜಂಗಮೈವ ಪ್ರತಿಭಾಸಿತ ವೈ ಅಂಥೇಳಿ ಈ ಶ್ಲೋಕ ಅಂದರೆ ಇದರ ಸಾರಾಂಶ ಮುಂಜಾನೆಯಲ್ಲಿ ನಾನು ಹಗ್ಗದಲ್ಲಿ ಹಾವು ತೂರಿಕೊಳ್ಳುವ ಹಾಗೆ ಯಾವ ಪೂರ್ಣವಾದ ಬ್ರಹ್ಮದಲ್ಲಿ ಸಮಸ್ತ ಜಗತ್ತೂ ತೋರಿಕೊಳ್ಳುತ್ತದೆಯೋ ಅಂತಹ ಅಜ್ಞಾನವೆಂಬ ಕತ್ತಲೆಯನ್ನು ಮೀರಿರುವ ಸೂರ್ಯನಂತೆ ಎಲ್ಲವನ್ನೂ ಪ್ರಕಾಶಪಡಿಸುತ್ತಾ ಇರುವ ಪರಿಪೂರ್ಣವಾದ ಅತ್ಯಂತ ಪುರಾತನವಾದ ಮತ್ತು ಶಾಶ್ವತವಾದ ಪುರುಷೋತ್ತಮನೆಂದು ಕರೆಯಲ್ಪಡುತ್ತಾ ಇರತಕ್ಕಂತಹ ಆತ್ಮನನ್ನು ಆತ್ಮನಾಗಿ ನಿಲ್ಲುವ ಮೂಲಕ ನಂಬಿಸುತ್ತೇನೆ ಅಂಥೇಳಿ ಇದರ ಒಂದು ಸಾರಾಂಶ ಈಗ ಇಲ್ಲಿ ನಾವು ಥಮಸ್ ಆಫ್ ಪರಂ ಅರ್ಕವರ್ಣಂ ಎನ್ನತಕ್ಕಂಥದ್ದು ಇವತ್ತು ನೋಡೋಣ ನಿನ್ನೆ ನಾವು ಎರಡು ವಿಚಾರಗಳನ್ನು ನೋಡಿದ್ದೇವೆ ಒಂದು ಅಶೇಷ ಮೂರ್ತವು ಎಂಬಂಥದ್ದು ಹೇಗೆ ಅಂಥೇಳಿ ಎಲ್ಲವೂ ಆತ್ಮವೇ ಅಶೇಷ ಮೂರ್ತಿ ಅದು ಅಂದರೆ ಉಳಿಕೆ ಅದಲ್ಲದೆ ಉಳಿದದ್ದು ಯಾವುದೂ ಇಲ್ಲ ಅಂತೇಳಿ ಸರ್ವಂ ಖಲ್ಲು ಇದಂ ಇದೆಲ್ಲವೂ ಬ್ರಹ್ಮಮಯ ಆತ್ಮಮಯ ಅಂತ ಹೇಳಿ ಆಮೇಲೆ ಎಸ್ಮಿನ್ ಇದಂ ಜಗತ್ ರಜ್ವಾಂಭುಜಂಗಮೈವ ಪ್ರತಿಭಾತಿ ಎಂಬ ವಿಚಾರದ ಬಗ್ಗೆ ನೋಡಿದೆವು ಅಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವನಪರಹ ಎಂಬ ವಿಷಯದ ಒಂದು ವಿಸ್ತಾರ ಇದೆ ಅಲ್ಲಿ ಅಂದರೆ ಜಗನ್ಮಿಥ್ಯಾ ಎನ್ನತಕ್ಕಂಥದ್ದು ಈ ಜಗತ್ತು ಹಗ್ಗ ನಿಜವಾಗಿ ಹಗ್ಗವು ಹಾವಾಗಿ ಹೇಗೆ ಭ್ರಮೆಯಿಂದ ಕತ್ತಲಿನಲ್ಲಿ ನಸುಗತ್ತಲಿನಲ್ಲಿ ತೋರ್ತದೋ ಅದೇ ರೀತಿ ಅಜ್ಞಾನವೆಂಬತ್ತ ನಸುಗತ್ತಲಿನಲ್ಲಿ ಜಗತ್ತು ನಿಜವಾಗಿ ಆತ್ಮಸ್ವರೂಪ ಆದರೆ ಅದು ಜಗತ್ತಾಗಿ ವೈವಿಧ್ಯಮಯವಾಗಿ ತೋರಿ ಇದೆ ಅಜ್ಞಾನದ ದೃಷ್ಟಿಯಿಂದ ಅಂಥೇಳಿ ಇಲ್ಲಿ ಹೇಳಲಾಗಿದೆ ಮುಂದೆ ಈಗ ನಾವು ತಮಸಃ ಪರಂ ಅರ್ಕವರ್ಣಂ ಎಂಬ ವಿಚಾರವನ್ನು ನೋಡೋಣ ಆತ್ಮನು ಅಜ್ಞಾನದ ಸೋಂಕಿಲ್ಲದ ಚೈತನ್ಯ ಪ್ರಕಾಶವು ತಮಸಃ ಪರಂ ತಮಸ್ಸು ಅಂದರೆ ಕತ್ತಲೆ ಕತ್ತಲೆಗಿಂತ ಶ್ರೇಷ್ಠವಾದ ಅರ್ಕವರ್ಣ ಸೂರ್ಯನಂತೆ ಪ್ರಕಾಶಿಸ್ತಾ ಇರ್ತಕ್ಕಂಥ ಸೂರ್ಯವರ್ಣದ್ದು ಸೂರ್ಯನ ಬಣ್ಣ ಉಳ್ಳದ್ದು ಬಣ್ಣ ಅಂದರೆ ನಿಜವಾಗಿ ಬಣ್ಣ ಇಲ್ಲ ಆತ್ಮನಿಗೆ ಇಲ್ಲಿ ಹೇಳತಕ್ಕಂಥ ಪ್ರಕಾಶ ಜ್ಯೋತಿ ಸ್ವರೂಪ ಅಂತ ಹೇಳ್ತಾಯಿರ್ತಾರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆತ್ಮನಿಗಿಂತ ಬೇರೆಯಾದ ವಸ್ತುವೆ ಇಲ್ಲದ್ರಿಂದ ಅಜ್ಞಾನದಿಂದ ಅನಾತ್ಮವು ತೋರುವುದೆಂಬುದಾದರೂ ಆತ್ಮನಿಗೇ ಎಂದಾಯಿತು ತೋರುದು ಯಾರಿಗೆ ಆತ್ಮನಿಗೆ ಅಲ್ವ ಹಾಗಾದರೆ ಯಾಕಂದರೆ ನೋಡುವನು ಆತ್ಮನೇ ಎಲ್ಲದಕ್ಕೂ ಕರ್ತೃಭೋಗ್ತರು ಆತನಿರುವಾಗ ಆತನು ಹೌದು ಅಲ್ಲ ಎರಡೂ ಹೌದು ಹ್ಞೂ ಹೀಗಿರುವಾಗ ಅದರೂ ತೋರುವಂಥದ್ದು ಆತ್ಮನಿಗೆ ಆತ್ಮನಿರ್ಲಿದ್ರೆ ಯಾವುದು ತೋರುವುದಿಲ್ಲ ಬರೀ ಕಣ್ಣಿದ್ದರೆ ಮನಸ್ಸಿದ್ದರೆ ತೋರುದಿಲ್ಲ ಅದಕ್ಕೂ ಚೈತನ್ಯ ಸ್ವರೂಪವಾದ್ಯಾವ್ದು ಆತ್ಮ ಹಾಗಾದರೆ ಆತ್ಮನಿಗೆ ಅನಾತ್ಮವು ತೋರ್ತದೆ ಅಂಥೇಳಿ ಆಯಿತು ಆತ್ಮವಲ್ಲದ್ದು ಹಾಗಾದರೆ ಆತ್ಮನಿಗೆ ಅಜ್ಞಾನ ಉಂಟು ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ನಿಜ ವಿಚಾರ ಮಾಡುವುದಕ್ಕೆ ಪೂರ್ವದಲ್ಲಿ ಆತ್ಮನಲ್ಲಿಯೇ ಅಜ್ಞಾನವಿರುತ್ತದೆ ಆತ್ಮನಲ್ಲಿಯೇ ಜಗತ್ತೂ ತೋರುತ್ತಾ ಇರ್ತದೆ ಆದರೆ ಸರಿಯಾಗಿ ನೋಡಿದರೆ ಆತ್ಮನಲ್ಲಿ ಅಜ್ಞಾನವೂ ಜಗತ್ತು ತೋರುವುದಿಲ್ಲ ಆತ್ಮನು ಮಿಕ್ಕ ಅನಾತ್ಮವನ್ನು ಹೇಗೆ ವಿಷಯವಾಗಿಯೇ ಅರಿಯುತ್ತಾನೋ ಹಾಗೆಯೇ ಈ ಅಜ್ಞಾನವನ್ನು ವಿಷಯ ಮಾಡಿಕೊಂಡೇ ಅರಿಯುತ್ತಾನೆ ಆದ್ದರಿಂದ ವಿಷಯಿಯಾದ ಆತ್ಮನಲ್ಲಿ ವಿಷಯವಾದ ಅಜ್ಞಾನವು ಒಂದಿಷ್ಟು ಇರುವುದಿಲ್ಲವೆಂದು ಸಿದ್ಧವಾಗುತ್ತದೆ ಆತ್ಮನಲ್ಲಿ ಇರುವುದಲ್ಲ ಅದು ಅಜ್ಞಾನವನ್ನೇ ವಿಷಯವಾಗಿ ಮಾಡಿಕೊಂಡು ಈ ವಿಷಯಿಯಾದ ಆತ್ಮನೂ ತಿಳಿಯುವಂಥದ್ದು ಹೊರತು ಆತ್ಮನಲ್ಲಿ ಅಜ್ಞಾನ ಇಲ್ಲ ಹೊರಗಡೆ ಇದೆ ಅಂಥೇಳಿ ಆದ್ದರಿಂದಲೇ ಶ್ರುತಿಯಲ್ಲಿ ಏನು ಹೇಳಿದೆ ಶ್ವೇತಾಶ್ವತ ಉಪನಿಷತ್ತಿನಲ್ಲಿ ಆದಿತ್ಯವರ್ಣಂ ತಮಸ ಪರಸ್ತಾತ್ ಅಂತ ಹೇಳಿದೆ ಉಪನಿಷತ್ತು ಇದರಲ್ಲಿ ಪುರುಷ ಸೂಕ್ತದಲ್ಲಿ ಕೂಡ ಇದೇ ಬರ್ತದೆ ತೈತಿರಿಯ ಉಪ ಇದು ಕ್ಷಮ ತೈತ್ರಿಯ ಸಂಹಿತೆಯಲ್ಲಿ ತೈತಿರಿಯ ಆರಣ್ಯಕದಲ್ಲಿ ಬರ್ತಕ್ಕಂಥದ್ದು ಪುರುಷ ಸೂಕ್ತ ಭಾಗ ಅದರಲ್ಲಿ ಕೂಡ ಬರ್ತದೆ ಆದಿತ್ಯವರ್ಣಂ ತಮಸ ಪರಸ್ತಾ ತಮೇವಂ ವಿಿದ್ವಾನ್ ಅಮೃತ ಇಹತಿ ನಾಣ್ಯ ಪಂಥ ಅಯನಾ ವಿದ್ಯತೆ ಅಂಥೇಳಿ ಬರ್ತದೆ ಅಂದರೆ ಅದನ್ನು ತಿಳಿದವನು ಅಮೃತ ಸ್ವರೂಪನಾಗ್ತಾನೆ ಬೇರೆ ದಾರಿ ಇಲ್ಲ ಅಂಥೇಳಿ ಅಮೃತತ್ವಕ್ಕೆ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಕತ್ತಲೆಯಿಂದ ಹೊರತಾದಂತಹ ಅದಕ್ಕಿಂತ ಶ್ರೇಷ್ಠವಾದಂತಹ ಆದಿತ್ಯವರ್ಣನು ಅಂದರೆ ಸೂರ್ಯನಂದರೆ ಬೆಳಗತಕ್ಕಂಥ ಜ್ಯೋತಿ ಸ್ವರೂಪ ಆತ್ಮ ಪ್ರಕಾಶ ಅದನ್ನ ತಿಳಿದವನು ಅಮೃತತ್ವವನ್ನು ಹೊಂದುತ್ತಾನೆ ಆತ್ಮನು ಸೂರ್ಯನ ವರ್ಣವಾಗಿರುತ್ತಾನೆ ತಮಸ್ಸಿನ ಆಚೆ ಇರುತ್ತಾನೆ ಅಂತೇಳಿ ಹೇಳಿದೆ ಶ್ ಈಗ ಪ್ರಶ್ನೆ ಹೇಳ್ತಾರೆ ಪ್ರಶ್ನೆ ಕೇಳ್ತಾರೆ ತಾವು ಮೊದಲು ಆತ್ಮನಲ್ಲಿ ಯಾವ ವರ್ಣವೂ ಇಲ್ಲ ಅಂತೇಳಿ ಹೇಳಿದಿರಿ ಈ ಆತ್ಮನು ಸೂರ್ಯನ ವರ್ಣದ ಹೇಗೆ ಸರಿಯಾದೀತು ಉತ್ತರ ಹೇಳ್ತಾರೆ ನಾವು ಈಗ ಉದಾಹರಿಸಿದ ಶ್ರುತಿಯ ತಾತ್ಪರ್ಯವೇನೆಂದರೆ ಸೂರ್ಯನಿಗೆ ಹೇಗೆ ಕತ್ತಲೆಯ ಸಂಪರ್ಕವಾಗುವ ಸಂಭವವೇ ಇಲ್ಲವೋ ಹಾಗೆ ಆತ್ಮನಿಗೆ ಅಜ್ಞಾನದ ಸಂಪರ್ಕವಾಗು ಸಂಭವವೇ ಇರುವುದಿಲ್ಲ ಯಾಕೆ ಈಗ ಸೂರ್ಯನಿಗೆ ಒಮ್ಮೆ ಕತ್ತಲೆಯನ್ನು ನೋಡಬೇಕು ಅಂತೇಳಿ ಆಯ್ತಂತೆ ರಾತ್ರಿಯನ್ನು ಕತ್ತಲೆಯನ್ನು ನೋಡಬೇಕು ಅಂತೇಳಿ ಸದ್ಯ ಉಂಟ ಬಂದ ಸೂರ್ಯ ಕತ್ತಲೆಯನ್ನು ನೋಡಲಿಕ್ಕೆ ಬಂದಾಗ ಅಲ್ಲಿ ಕತ್ತಲೆ ಉಂಟ ಇಲ್ವೇ ಇಲ್ಲ ಆದರೆ ಸೂರ್ಯ ಪ್ರಕಾಶಕ್ಕೆ ಯಾವ ಕತ್ತಲೆಯೂ ಅಲ್ಲಿ ಉಳಿಯಲಾರದು ಹಾಗೆ ಈ ಜ್ಞಾನ ಪ್ರಕಾಶಕ್ಕೆ ಆತ್ಮಜ್ಞಾನ ಪ್ರಕಾಶಕ್ಕೆ ಅಜ್ಞಾನವು ಯಾವುದೂ ಉಳಿಯುವುದಿಲ್ಲ ಅಜ್ಞಾನ ಎಂಬ ತಮಸ್ಸು ಇದರ ಪ್ರಕಾಶ ಬೆಳಗಿದಾಗ ಅದಾಗಲಿ ಹೋಗಿಬಿಡ್ತದೆ ಹಾಗಾಗಿ ಇದರ ತಾತ್ಪರ್ಯ ಏನು ಅಂತ ಹೇಳಿದರೆ ಕತ್ತಲೆಯ ಸಂಪರ್ಕವಾಗುವ ಸಂಭವವೇ ಸೂರ್ಯನಿಗೆ ಹೇಗೆಯೋ ಹಾಗೆಯೇ ಆತ್ಮನಿಗೆ ಕೂಡ ಅಜ್ಞಾನದ ಸಂಪರ್ಕವಾಗುವ ಸಂಭವವೇ ಇಲ್ಲ ಯಾಕೆ ಆತ್ಮನೇ ಜ್ಞಾನಸ್ವರೂಪಿ ಜ್ಞಾನ ಸ್ವರೂಪಿಗೆ ಅಜ್ಞಾನದ ಸಂಪರ್ಕ ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ ಆದರೆ ಲೋಕದಲ್ಲಿ ಅಜ್ಞಾನ ಇದೆ ಎನ್ನತಕ್ಕಂಥದ ವಿಷಯ ಅರಿವಾಗ್ತದೆ ಆತ್ಮನಿಗೆ ಅಷ್ಟೇ ಹೊರತು ಆತ್ಮನಿಗೆ ಅಜ್ಞಾನದ ಸೋಂಕಾಗುವ ಸಾಧ್ಯತೆ ಇಲ್ಲ ಆದರೆ ಸೂರ್ಯನಿಗೆ ಮೋಡ ಕವಿದಾಗ ಏನಾಗ್ತದೆ ಸೂರ್ಯನಿಗೆ ಕಾಣಿಸೋದಿಲ್ಲ ಕತ್ತಲೆ ಆದರೆ ನಮಗೆ ಕಾಣಿಸ್ತದೆ ಆಗೆ ಜೀವನಿಗೆ ಮಾಯೆಯ ಆವರಣ ಇದ್ದಾಗ ಅಜ್ಞಾನವು ತೋರಿ ಅಂದರೆ ಈಗ ಮೋಡ ಅಡ್ಡ ಬಂದಾಗ ಹೇಗೆ ಅಥವಾ ಗ್ರಹಣ ದಿವಸ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಹೇಗೆ ಕತ್ತಲಾಯಿತು ಅನ್ನೋ ಭ್ರಮೆ ಅದೇ ರೀತಿಯ ಭ್ರಮೆ ಜೀವನಿಗೆ ಮಾಯೆಯ ಆವರಣ ಅಜ್ಞಾನದಿಂದಾಗಿ ಉಂಟಾಗ್ತದೆ ಅಜ್ಞಾನಕ್ಕೆ ತಮಸ್ಸು ಅವಿದ್ಯೆ ಮೋಹ ಭ್ರಮೆ ಮುಂತಾದ ಹೆಸರುಗಳು ಕೂಡ ಉಂಟು ಸ್ವಯಂ ಪ್ರಕಾಶನಾದ ಈ ಆತ್ಮನೆಂಬ ಸೂರ್ಯನಿಗೆ ಅಜ್ಞಾನವೆಂಬ ತಮಸ್ಸಿನ ಸಂಬಂಧ ಎಳ್ಳಷ್ಟೂ ಇರುವುದಿಲ್ಲ ಇದೇ ಆದಿತ್ಯವರ್ಣ ಎಂತಕ್ಕಂಥದ್ರ ಅಭಿಪ್ರಾಯ ಇದು ಹೊರತು ಅವನಿಗೆ ಬಣ್ಣ ಇದೆ ರೂಪ ಇದೆ ಆಕಾರ ಇದೆ ಅಂತ ಹೇಳುವಂಥ ಅರ್ಥ ಇದು ಆತ್ಮ ನಿರ್ವಿಕಾರ ನಿರಾಕಾರ ಅವರ್ಣ ಅವನಿಗೆ ವರ್ಣ ಇಲ್ಲ ಹಾಗಾದರೆ ಜಗತ್ತು ತೋರುವುದಕ್ಕೆ ಅವಕಾಶವೇ ಇಲ್ಲವಲ್ಲ ಆತ್ಮದೃಷ್ಟಿಯಿಂದ ನೋಡಿದರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಜಗತ್ತು ತೋರುವುದೇ ಇಲ್ಲ ಎಲ್ಲವೂ ಸರ್ವಂ ಬ್ರಹ್ಮಮಯಂ ಜಗತ್ತು ಸರ್ವಂ ಖಲ್ಲಿದಂ ಬ್ರಹ್ಮ ಇದೆಲ್ಲವೂ ಬ್ರಹ್ಮಮಯವಾಗಿದೆ ಇದೆಲ್ಲವೂ ಜಗತ್ತೆಲ್ಲವೂ ಆತ್ಮದಿಂದ ಆತ್ಮತತ್ವದಿಂದ ಕೂಡಿದೆ ಎನ್ನತಕ್ಕಂಥದ್ದನ್ನು ನೋಡಬಹುದು ಆತ್ಮದೃಷ್ಟಿಯನ್ನು ನೋಡಿದರೆ ಆಗ ಪ್ರಶ್ನೆ ಮಾಡ್ತಾರೆ ಆತ್ಮಜ್ಞಾನಿಗಳೆಂಬವರು ಎಷ್ಟೋ ಜನರಿರ್ತಾರೆ ಅವರು ನಮ್ಮಂತೆ ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಅವರಿಗೆ ಈ ಜಗತ್ತು ಕಾಣಿಸದೇ ಇದ್ದರೆ ಹೇಗೆ ವ್ಯವಹಾರ ಮಾಡ್ತಾರೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ ನಾವು ಹಿಂದೆ ಒಂದನೇ ಶ್ಲೋಕದ ವಿವರಣೆಯಲ್ಲಿ ತಿಳಿಸಿರುವ ರೀತಿಯಿಂದ ಅವಸ್ಥಾತ್ರಯವನ್ನು ಮೀರಿದ ಶುದ್ಧಾತ್ಮದೃಷ್ಟಿಯನ್ನು ನೋಡಿದಾಗ ಅನೇಕ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ವ್ಯವಹಾರ ಮಾಡುತ್ತಿರುವುದು ಆತ್ಮನಿಗಿಂತ ವ್ಯತಿರಿಕ್ತವಾದ ದೇಹೇಂದ್ರಿಯ ಮನೋವಿಷಯಗಳು ಯಾವುದು ಎಲ್ಲಿಯೂ ಕಾಣುವುದಿಲ್ಲ ಅವಿದ್ಯಾ ತಿಮಿರ ರೋಗದಿಂದ ಕುರುಡರಾಗಿರುವವರಿಗೆ ಮಾತ್ರ ಇದೆಲ್ಲವೂ ಯಾವಾಗಲೂ ತೋರ್ತಾ ಇರ್ತದೆ ಆದ್ದರಿಂದ ಇದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಅಂದರೆ ಈಗ ಶುದ್ಧಾತ್ಮದೃಷ್ಟಿಯಿಂದ ಅವಸ್ಥಾತ್ರಯವನ್ನು ಮೇಲೆ ಶುದ್ಧಾತ್ಮದೃಷ್ಟಿಯನ್ನು ನೋಡಿದರೆ ಅನೇಕ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ವ್ಯವಹಾರ ಮಾಡ್ತಾ ಇರತಕ್ಕಂಥದ್ದು ಆತ್ಮನಿಗಿಂತ ವ್ಯತಿರಿಕ್ತವಾದ ದೇಹೇಂದ್ರಿಯ ಮನೋವಿಷಯಗಳು ಎನ್ನತಕ್ಕಂಥದ್ದು ಯಾವುದೂ ಎಲ್ಲಿಯೂ ಕಾಣುವುದಿಲ್ಲ ಅಂದರೆ ಅವೆಲ್ಲ ಮಿಥ್ಯಾ ವ್ಯಾವಹಾರಿಕ ದೃಷ್ಟಿಯಲ್ಲಿ ನಡೀತಾ ಇರ್ತದೆ ಹೊರತು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಆತ್ಮನೇ ಎಲ್ಲವನ್ನು ಬೆಳಗ್ತಾಯಿದ್ದಾನೆ ಅನ್ನತಕ್ಕಂಥ ಒಂದು ತಾತ್ಪರ್ಯ ಇಲ್ಲ ಹಾಗಾಗಿ ವ್ಯಾವಹಾರಿಕವಾಗಿ ವ್ಯವಹಾರ ಕರ್ತವ್ಯ ಕರ್ಮ ಅಂತ ಹೇಳ್ತದೆ ಅದನ್ನು ಮಾಡತಕ್ಕಂಥದ್ದು ಇದು ಕೇವಲ ಹೇಗೆ ನಾಟಕದ ರಂಗದಲ್ಲಿ ಸ್ಟೇಜಲ್ಲಿ ಹೇಗೆ ನಟ ಪಾತ್ರಧಾರಿ ಅರ್ಜುನನು ಭೀಮನೋ ಆಯಾಯ ಪಾತ್ರವನ್ನು ಧರಿಸಿ ಆಯಾಯ ಪಾತ್ರದೊಳಗೆ ತಾನು ಪ್ರವೇಶಿಸಿ ಆ ಪಾತ್ರದಂತೆ ತಾನು ವರ್ತಿಸ್ತಾನ ಹೊರತು ನಿಜವಾಗಿ ಆತನು ಅರ್ಜುನನೂ ಅಲ್ಲ ಅಲ್ಲ ಆ ವ್ಯಕ್ತಿ ವೇಷ ಅವನ ವ್ಯಾವಹಾರಿಕವಾದಂತಹ ಯಾವ ಹೆಸರು ರೂಪ ಹುದ್ದೆ ಯಾವುದಿದೆಯೋ ಅದರಲ್ಲೇ ಇರ್ತಾನೆ ಅಂತ ಅದೇ ರೀತಿಯಲ್ಲಿ ಆತ್ಮನು ಶರೀರವನ್ನು ಧರಿಸಿದಾಗ ಆ ಶರೀರದ ಪಾತ್ರತೆಗೆ ಅನುಸಾರವಾಗಿ ಕರ್ತವ್ಯ ಕರ್ಮಗಳನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಮಾಡ್ತಾ ಇರ್ತಾನೆ ಹೊರತು ಅಲ್ಲಿ ಆತ್ಮನು ಮಾಡುವಂಥದ್ದಲ್ಲ ಶರೀರ ಇಂದ್ರಿಯಗಳು ಯಾವುದು ಇವೆಯೋ ಅವುಗಳು ಆಯಾ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರ್ತವೆ ಜಗನ್ನಾಟಕದಲ್ಲಿ ಅಂಥೇಳಿ ಇದರ ಅರ್ಥ ಹಾಗಾಗಿ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ ಅಂತ ಕೇಳಿದರೆ ವ್ಯವಹಾರ ಮಾಡಬಹುದು ಯಾವ ರೀತಿ ಭಗವದ್ಗೀತೆಯಲ್ಲೂ ಹೇಳಿದರೆ ಎದುರುಚ್ಛಾಲಾಭ ಸಂತುಷ್ಟ ಆಮೇಲೆ ದ್ವಂದ್ವ ದ್ವಂದ್ವಾತೀತಃ ದ್ವಂದ್ವಗಳಿಂದ ಮೀರಿದವನು ಸುಖ ದುಃಖಗಳನ್ನು ಮೀರಿದವ ಬಂಧದನ್ನು ಬಂದ ಹಾಗೆ ಎದುರಿಸ್ತಕ್ಕಂಥವ ಸಮಚಿತ್ತದಿಂದ ಸ್ಥಿತದೀರ್ಮುನಿರುಚ್ಛತೆ ಸ್ಥಿರಬುದ್ಧಿ ಉಳ್ಳವ ಸ್ಥಿತ ಏನು ಬಂದರೂ ಒಂದೇ ರೀತಿ ಸ್ವೀಕಾರ ಮಾಡಿ ಸ್ವೀಕಾರ ಮಾಡ್ತಕ್ಕಂಥದ್ದು ಧನಾತ್ಮಕವಾಗಿರ್ಬೋದು ಋಣಾತ್ಮಕವಾಗಿರ್ಬೋದು ಸುಖ ಇರ್ಬೋದು ದುಃಖ ಇರ್ಬೋದು ಇಷ್ಟ ಇರ್ಬೋದು ಅನಿಷ್ಟ ಇರ್ಬೋದು ಶೀತ ಇರ್ಬೋದು ಉಷ್ಣ ಇರ್ಬೋದು ಯಾವುದನ್ನು ಕೂಡ ಸಮಚಿತ್ತದಿಂದ ಸ್ವೀಕರಿಸಿ ತನ್ನ ಕರ್ತವ್ಯವನ್ನು ಮಾಡ್ತಾ ಹೋಗುವ ಎದುರು ಲಾಭ ಸಂತೋಷ ಸಿಕ್ಕಿದ್ದರಲ್ಲಿ ತೃಪ್ತಿ ಇರತಕ್ಕಂಥವನ್ನ ಇರುವುದರಲ್ಲಿ ನೆಮ್ಮದಿ ಇರತಕ್ಕಂಥವನು ಇದು ಯಾವುದು ವ್ಯಾವಹಾರಿಕ ಆತ್ಮಜ್ಞಾನ ವ್ಯವಹಾರ ಈ ರೀತಿ ಇರ್ತದೆ ಏನು ಬಂದರೂ ಕೂಡ ತಾನು ಸ್ಥಿರವಾಗಿರ್ತಕ್ಕಂಥದ್ದು ಕದಲದೇ ಚಂಚಲ ಚಿ ಆಗದೇ ಇರತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ದು ವಿಚಲಿತನಾಗದೇ ಇರತಕ್ಕಂಥದ್ದು ಇದು ಆತ್ಮಜ್ಞಾನಿಯ ಸ್ಥಿರ ಬುದ್ಧಿಯ ಸ್ಥಿತ ಪ್ರಜ್ಞಾನ ಲಕ್ಷಣವಾಗಿರ್ತದೆ ಆ ರೀತಿ ವ್ಯವಹಾರ ಮಾಡ್ತಕ್ಕಂಥದ್ದು ಅದು ಆತ್ಮಜ್ಞಾನಿಯ ವ್ಯವಹಾರದ ಕ್ರಮ ವ್ಯವಹಾರದ ಲಕ್ಷಣ ಆಗಿರ್ತದೆ ಹಾಗಾಗಿ ವ್ಯವಹಾರ ಮಾಡೋದಿಲ್ಲ ಅಂಥೇಳಿ ಅಲ್ಲ ಆದರೆ ವ್ಯವಹಾರ ಮಾಡುವಾಗಲೂ ಯಾವ ರೀತಿ ಇರ್ತಾನೆ ಆತ್ಮಜ್ಞಾನಿ ಅದನ್ನು ನಾವು ತಿಳಿಬೇಕಾಗ್ತದೆ ಅಂತೇಳಿ ಇದು ತಮಸಃ ಪರ ವರ್ಕವರ್ಣಂ ಎನ್ನತಕ್ಕಂಥ ವಿಚಾರ ಇನ್ನು ಆತ್ಮನು ಪೂರ್ಣನು ಸನಾತನನು ಪುರುಷೋತ್ತಮನು ಎಂಬಂಥ ವಿಚಾರವನ್ನು ನೋಡೋಣ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಾಕೆ ನಾವು ದ್ವಂದ್ವಾತೀತರಾಗಬೇಕು ಯಾಕಂದರೆ ಈ ದ್ವಂದ್ವಗಳೆಲ್ಲ ಮಿಥ್ಯೇ ಸುಖವೂ ಮಿಥ್ಯೇ ದುಃಖವೂ ಮಿಥ್ಯೇ ಯಾಕೆ ಶಾಶ್ವತ ಯಾವುದು ಒಂದು ಕಾಲದಲ್ಲಿ ಸುಖ ಇರ್ತದೆ ಇನ್ನೊಂದು ಕಾಲದಲ್ಲಿ ದುಃಖ ಇರ್ತದೆ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತೇಳಿ ಕಾಳಿದಾಸ ಹೇಳಿದ್ದಾನೆ ವರಕವಿ ಮಹಾಕವಿ ಕಾಳಿದಾಸ ಅಂದರೆ ಈ ಭಾಗ್ಯ ಅದೃಷ್ಟ ಎನ್ನುತಕ್ಕಂಥದ್ದು ಭಾಗ್ಯಗಳ ಸಾಲು ಪಂಕ್ತಿ ಚಕ್ರದ ಅರೆಕಾಲುಗಳಂತೆ ಅದು ನಡೀತಾ ಇರ್ತದೆ ಅಂತೇಳಿ ಅಂದರೆ ಚಕ್ರದ ಒಂದು ಅರೆಕಾಲನ್ನು ನಾವು ಗುರುತಿಸಿಕೊಂಡ್ರೆ ಚಕ್ರದ ಸ್ಪೋಕ್ ಕಡ್ಡಿ ಕಡ್ಡಿಯನ್ನು ಗುರುತಿಸಿಕೊಂಡ್ರೆ ಆ ಕಡ್ಡಿ ಒಮ್ಮೆ ಮೇಲೆ ಬರ್ತದೆ ತಿರುಗುವಾಗ ಚಕ್ರ ತಿರುಗುತ್ತಾ ಇರ್ತದೆ ಕಾಲಚಕ್ರ ಜೀವನ ಚಕ್ರ ಸಂಸಾರ ಚಕ್ರ ಒಮ್ಮೆ ಕೆಳಗೆ ಹೋಗ್ತದೆ ಒಮ್ಮೆ ಮೇಲೆ ಬರ್ತದೆ ಅದು ಅಂದರೆ ಮೇಲೆ ಬಂದರೆ ನಾವು ಅದೃಷ್ಟ ಅಂತ ತಿಳ್ಕೊಳ್ಳೋದು ಕೆಳಗು ಅಂದರೆ ದುರದೃಷ್ಟ ಅಂಥೇಳಿ ಅವೆರಡೂ ಅಶಾಶ್ವತವಾದವು ಯಾವುದೂ ಸ್ಥಿತಿರವಲ್ಲ ಹಾಗಾಗಿ ಸುಖ ದುಃಖಿಯೇ ಸಮಯ ಕೃತ್ವ ಲಾಭ ಲಾಭೀ ಜಯಾಜಯವು ಅಂಥೇಳಿ ಭಗವದ್ಗೀತೆ ಗೀತಾಚಾರ್ಯ ಹೇಳಿದ ಹಾಗೆ ಎಲ್ಲವನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಬಾಳಿದರೆ ಯಾವ ಕಷ್ಟವೂ ಇಲ್ಲ ಯಾವ ದುಃಖವೂ ಇಲ್ಲ ಸುಖವೂ ಇಲ್ಲ ಯಾವುದೂ ಇಲ್ಲ ಕೇವಲ ಆತ್ಮಸ್ವರೂಪವೊಂದೇ ತೋರಿ ಬರ್ತಾ ಇರ್ತದೆ ಹಾಗೇ ಇಲ್ಲಿಗ ಈ ಆತ್ಮತತ್ವ ಎನ್ನುವಂತಕ್ಕಂಥದ್ದು ಯಾವ ಯಾವಾಗ ಎಲ್ಲೆಲ್ಲಿ ಹೇಗೆ ಹೇಗೆ ಇರ್ತದೆ ಇದು ಯಾವಾಗಲೂ ಎಲ್ಲೆಲ್ಲಿಯೂ ಒಂದೇ ರೂಪದಿಂದ ಇರ್ತದೆ ಇದಕ್ಕೆ ಪುರುಷೋತ್ತಮನೆಂದು ಹೆಸರು ಅಂತೇಳಿ ಹೇಳ್ತಾರೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಹೇಗೆ ಇರ್ತದೆ ಅಂತ ಪ್ರಶ್ನೆ ಮಾಡಿದ್ದು ಇದು ಯಾವಾಗಲೂ ಇರ್ತದೆ ಯಾವಾಗ ಅಂತ ಕೇಳಿದ್ದಕ್ಕೆ ಎಲ್ಲೆಲ್ಲಿ ಎಲ್ಲೆಲ್ಲಿಯೂ ಇರ್ತದೆ ಅಂದರೆ ಸನಾತನ ನಿತ್ಯ ಸರ್ವಗತ ಸ್ಥಾಣು ಅಚಲ ಸರ್ವಗತ ಎಲ್ಲ ಕಡೆ ಇರ್ತಕ್ಕಂಥ ಹೇಗೆ ಇರೋದು ಅಂದರೆ ಒಂದೇ ರೂಪದಿಂದ ಇರೋದು ಆತ್ಮನಗೆ ಅವನಿಗೆ ಅಂದರೆ ರೂಪ ಆಕಾರ ಯಾವುದು ಇಲ್ಲ ಒಂದೇ ಥರವಾಗಿರ್ತದೆ ಒಂದೇ ರೀತಿಯಲ್ಲಿರ್ತದೆ ಆತ್ಮತತ್ವ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ನಿರ್ವಿಕಾರ ಅವಿಕಾರ ನಿರಾಕಾರ ಇದಕ್ಕೆ ಪುರುಷೋತ್ತಮ ತತ್ವ ಅಂತೇಳಿ ಪುರುಷೋತ್ತಮ ಅಂತೇಳಿ ಅದನ್ನೇ ಹೇಳತಕ್ಕಂಥದ್ದು ಬಾಕಿದವರೆಲ್ಲ ಪುರುಷರು ಅಂತ ಹೇಳಿಕೊಳ್ಬೋದು ಅಷ್ಟೇ ಯಾವುದು ಲಿಂಗದಲ್ಲಿ ಪುರುಷ ಸ್ತ್ರೀ ಅಂತೇಳಿ ಹೊರತು ಪುರುಷೋತ್ತಮ ಅಂತ ಹೇಳಿದ್ರೆ ಆತ್ಮನಿಗೆ ಎಲ್ಲರೊಳಗಿಸಿ ಪುರುಷನೊಳಗೂ ಇದೆ ಸ್ತ್ರೀಯೊಳಗೂ ಇದೆ ಅದೇ ಪುರುಷೋತ್ತಮ ಈ ಅಭಿಪ್ರಾಯವನ್ನು ದಯವಿಟ್ಟು ಪೂರ್ಣವಾಗಿ ವಿವರಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಉತ್ತರ ಹೇಳ್ತಾರೆ ಸ್ವಾಮೀಜಿಯವರು ಇದು ಸನಾತನವಾದದ್ದು ಅಂದರೆ ಶಾಶ್ವತವಾದದ್ದು ನಿತ್ಯವಾದದ್ದು ಅನಾದಿಯಾದದ್ದು ಆದಿಮಧ್ಯ ರಹಿತವಾದದ್ದು ಎಂದೆಂದಿಗೂ ಇದ್ದದ್ದು ಇರುವುದು ಇರುವಂಥದ್ದು ಭೂತ ವರ್ತಮಾನ ಭವಿಷ್ಯ ಕಾಲಗಳಲ್ಲಿ ಕೂಡ ಯಾಕೆಂದರೆ ಇದಕ್ಕೆ ಕಾಲದಿಂದಾಗೋ ಯಾವ ಕಟ್ಟೂ ಇರುವುದಿಲ್ಲ ಕಾರ್ಯವಾದದ್ದೆಲ್ಲವೂ ಕಾಲಕ್ಕೆ ಕಟ್ಟು ಬದಿ ಬಿದ್ದಿರ್ತದೆ ಯಾವುದು ಕಾರ್ಯ ಅಂತೇಳಿರ್ತದೋ ಮಾಡತಕ್ಕಂಥದ್ದು ಅದಕ್ಕೆಲ್ಲ ಒಂದು ಕಾಲದ ಕಟ್ಟು ಇದೆ ಅಂದರೆ ಇಂತಹ ಒಂದು ಕಾರ್ಯ ಹಿಂದೆ ಮಾಡಿದೆ ಭೂತಕಾಲ ಆಯಿತು ಈಗ ಮಾಡ್ತಾ ವರ್ತಮಾನ ಕಾಲ ಆಯಿತು ಮುಂದೆ ಮಾಡಲಿಕ್ಕಿದೆ ನನಗೆ ಭವಿಷ್ಯದ ಕಾಲ ಐತೆ ಹಾಗಾಗಿ ಎಲ್ಲ ಕಾರ್ಯಗಳೂ ಕೂಡ ಕಾಲದ ಕಟ್ಟು ಇದೆ ಕಾಲದ ಒಂದು ಬಂಧನ ಇದೆ ಆದರೆ ಆತ್ಮನೂ ಕಾರ್ಯವಲ್ಲ ಆತ್ಮ ಕಾರ್ಯ ಅಲ್ಲ ಹಾಗಾಗಿ ಕಾಲದ ಕಟ್ಟಿಲ್ಲ ಆತ್ಮನಿಗೆ ಕಾಲವೂ ಕೂಡ ಆತ್ಮನಿಗಿಂತ ಬೇರೆಯಾಗಿರುವುದೇ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಕಾಲ ಚಕ್ರ ತಿರುವುದು ಅಂತೇಳಿದರೆ ಈ ಆತ್ಮವೇ ಮುಂದೆ ಕೊಂಡೊಯ್ಯುವಂಥದ್ದು ಕಾಲಚಕ್ರವನ್ನು ಕಾಲ ಆತ್ಮನಿಗಿಂತ ಬೇರೆಯಾಗಿರುವುದಿಲ್ಲ ಕಾಲಪುರುಷ ಪುರುಷೋತ್ತಮ ಎಲ್ಲ ಒಂದೇ ಆದ್ದರಿಂದ ಆತ್ಮನು ಕಾಲದ ಕಟ್ಟಿ ಇಲ್ಲದವನು ಸನಾತನನು ಆತನೇ ಕಾಲಸ್ವರೂಪನು ಅಂತೇಳಿ ಹೇಳುವುದು ಕಾಲಸ್ವರೂಪನಿಗೆ ಮತ್ತೆ ಕಾಲ ಇಲ್ಲ ಗಂಟೆಗೆ ಗಂಟೆ ಉಂಟ ಒಂದು ಗಂಟೆ ಇರ್ತದೆ ಆ ಗಂಟೆಗೆ ಇನ್ನೊಂದು ಗಂಟೆ ಇಲ್ಲ ಈ ಗಂಟೆ ಎಷ್ಟು ಗಂಟೆಗೆ ಎಂಟು ಗಂಟೆ ತೋರಿಸ್ತಾ ಇದೆ ಅಂತ ಹೇಳಿದರೆ ಎಂಟು ಗಂಟೆಗೆ ಎಂಟು ಗಂಟೆ ತೋರಿಸುವುದು ಆ ಗಂಟೆಗೆ ಇನ್ನೊಂದು ಗಂಟೆ ಇಲ್ಲ ಹಾಗೆಯೇ ಕಾಲಕ್ಕೆ ಇನ್ನೊಂದು ಕಾಲ ಇಲ್ಲ ಆತ್ಮನಿಗೆ ಇನ್ನೊಂದು ಆತ್ಮ ಅಥವಾ ಕಾಲ ಎನ್ನತಕ್ಕಂಥದ್ದು ಇಲ್ಲ ಸನಾತನನು ಆದ್ದರಿಂದ ಆತ್ಮನು ಕಾಲದ ಕಟ್ಟಿಲ್ಲದವನು ಈ ಆತ್ಮತತ್ವವು ಪೂರ್ಣವಾದದ್ದು ಯಾಕಂದರೆ ಇದಕ್ಕೆ ದೇಶದಿಂದಾಗುವ ಯಾವ ಕಟ್ಟು ಇರುವುದಿಲ್ಲ ಯಾವ ನಿರ್ಬಂಧವೂ ಇಲ್ಲ ಆಗ ಕಾಲದ ನಿರ್ಬಂಧವನ್ನು ಹೇಳಿದೆವು ಇಲ್ಲ ಅಂತೇಳಿ ಈಗ ದೇಶದ ನಿರ್ಬಂಧವೂ ಇಲ್ಲ ಆತ್ಮ ಯಾಕೆ ಸರ್ವಗ ತತ್ವ ಎಲ್ಲೆಡೆಯೂ ವ್ಯಾಪ್ತವಾಗಿದೆ ಸೃಷ್ಟಿಯಲ್ಲಿ ಸಮಸ್ತ ಎಲ್ಲೆಡೆಯೂ ಆತ್ಮತತ್ವವೇ ವ್ಯಾಪ್ತವಾಗಿರತಕ್ಕಂಥದ್ದು ಹಾಗಾಗಿ ಇದು ಪರಿಪೂರ್ಣವಾದದ್ದು ಇದರಲ್ಲಿ ಎಲ್ಲಿಯೂ ಕೂಡ ಕುಂದು ಕೊರತೆ ಅಥವಾ ಇಲ್ಲ ಅಂತೇಳಿ ಇಲ್ಲ ಆತ್ಮ ಎಲ್ಲಿಯೂ ಕೂಡ ಇಲ್ಲ ಅಂತೇಳಿ ಇಲ್ಲ ಸರ್ವತ್ರ ವ್ಯಾಪ್ತವಾಗಿದೆ ಹಾಗಾಗಿ ಇದು ಪೂರ್ಣವಾದದ್ದು ಇದಕ್ಕೆ ದೇಶದ ಬಂಧನ ಇಲ್ಲ ಭಾರತದಲ್ಲಿ ಮಾತ್ರ ಆತ್ಮ ಇದೆ ಅಮೆರಿಕದಲ್ಲಿ ಇಲ್ಲ ಅಂತೇಳಿ ಹೇಳಿದರೆ ಹಾಸ್ಯಾಸ್ಪದ ಆಗ್ತದೆ ಆತ್ಮ ಎನ್ನತಕ್ಕಂಥದ್ದು ಸಮಸ್ತ ಸೃಷ್ಟಿಯಲ್ಲಿ ವ್ಯಾಪ್ತವಾಗಿದೆ ಅದೇ ಆತ್ಮತತ್ವ ಅದೇ ಸಾಕಾರವಾಗಿ ಹೇಗೆ ಮಣ್ಣು ಎಲ್ಲೆ ಎಲ್ಲೆಡೆ ಇದ್ದು ಮಣ್ಣಿನಿಂದ ಮಡಿಕೆ ತೋರ್ತದ ಅಲ್ಲಲ್ಲಿ ಮಣ್ಣಿನ ಪಾತ್ರೆಗಳು ಮಣ್ಣಿನ ಅದೇ ರೀತಿಯಲ್ಲಿ ಶರೀರಗಳು ಅಲ್ಲಲ್ಲಿ ತೋರ್ತಾ ಇದೆ ಆತ್ಮನಿಂದ ಉಂಟಾದಂಥದ್ದು ಹೇಗೆ ಇದಕ್ಕೆ ದೇಶದ ಬಂಧನ ಗಡಿ ಇಲ್ಲ ಎಲ್ಲೇ ಸೀಮೆ ಇಲ್ಲ ಕಾಲದ ಸೀಮೆ ಗಡಿ ಅಥವಾ ತಕರಾರು ಇಲ್ಲ ದೇಶವೆಂದರೆ ಆಕಾಶದಲ್ಲಿ ಅಲ್ಲಿ ಇಲ್ಲಿ ಎಂಬ ವ್ಯವಹಾರಕ್ಕೆ ಕಾರಣವಾಗಿರ್ತಕ್ಕಂಥ ಸ್ಥಳ ದೇಶ ಅಂತ ಹೇಳಿದರೆ ಅವಕಾಶದಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ನಾವು ತೋರಿಸ್ತಕ್ಕಂಥದ್ದು ವಿಟ್ಲದಲ್ಲಿ ಪುತ್ತೂರಿನಲ್ಲಿ ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅಮೇರಿಕದಲ್ಲಿ ಡೆಲ್ಲಿಯಲ್ಲಿ ಮೈಸೂರಿನಲ್ಲಿ ಈ ರೀತಿಯಾಗಿ ದೇಶ ಅಂತೇಳಿದರೆ ಅವಕಾಶ ಏನಿದೆ ಸ್ಪೇಸ್ ಅಲ್ಲಿ ಅವಕಾಶದಲ್ಲಿ ನಮ್ಮ ವ್ಯವಹಾರಕ್ಕೆ ಕಾರಣವಾಗಿರ್ತಕ್ಕಂಥ ಅಲ್ಲಿ ಇಲ್ಲಿ ಮುಂತಾದಂಥ ಸ್ಥಳ ಅದಕ್ಕೆ ದೇಶ ಅಂತ ಹೇಳ್ತಾರೆ ಆದರೆ ಆಕಾಶವೆಂಬುದು ಕೂಡ ಆತ್ಮನಿಗಿಂತ ಬೇರೆಯಲ್ಲ ಆತ್ಮನಃ ಆಕಾಶಸಂಭೂತ ಅಂತ ಹೇಳಿದರೆ ಉಪನಿಷತ್ತೇ ಹೇಳ್ತಾಯ್ತೀರೋ ಉಪನಿಷತ್ತು ಆತ್ಮನಿಂದ ಆಕಾಶವೂ ಉಂಟಾಯಿತು ಹಾಗಾಗಿ ಆತ್ಮನಿಗಿಂತ ಬೇರೆಯೋ ಅಲ್ಲ ಆತ್ಮನಿಂದಲೇ ಆಕಾಶ ಮಣ್ಣಿನಿಂದಲೇ ಮಡಿಕೆ ಮಡಿಕೆ ಬೇರೆ ಮಣ್ಣು ಬೇರೆ ಅಂತೇಳಿ ಕೇಳಿದರೆ ಮಡಿಕೆಯನ್ನು ಹುಡಿ ಮಾಡಿದರೆ ಮಣ್ಣೆ ಆಗಿಬಿಡ್ತದೆ ಹಾಗೆಯೇ ಆತ್ಮನಿಗಿಂತ ಆಕಾಶವೂ ಬೇರೆ ಅಲ್ಲ ಬೇರೆಯಾದ ಆಕಾಶ ಅಂತ ಇಲ್ಲ ಆತ್ಮವನ್ನು ಬಿಟ್ಟು ಆದ್ದರಿಂದ ಆತ್ಮನು ಪೂರ್ಣನು ಆಕಾಶವಿಡೀ ಆತ್ಮನೇ ಅಂತೇಳಿ ಆದಮೇಲೆ ಇನ್ಯಾವುದು ಬಾಕಿ ಇದೆ ಪ್ರಪಂಚದಲ್ಲಿ ಹಾಂ ಬೇರೆ ಸೃಷ್ಟಿಗೆಲ್ಲ ಹೇಗೂ ಆತ್ಮಸ್ವರೂಪ ಅಂತೇಳಿ ಆಯಿತು ಆಕಾಶ ಖಾಲಿ ಜಾಗ ಖಾಲಿ ಜಾಗವು ಕೂಡ ಆತ್ಮನೇ ಅಂತೇಳಿ ಆದಮೇಲೆ ಇನ್ನೂ ಬಾಕಿ ಯಾವುದೂ ಇಲ್ಲ ಅಶೇಷ ಮೂರ್ತಿ ಅಂತೇಳಿ ಅದಕ್ಕೆ ಹೇಳಿದ್ದ ಆತ್ಮನಿಗೆ ಹೀಗೆ ಆಕಾಶವೆಂಬುದು ಕೂಡ ಆತ್ಮನಿಗಿಂತ ಬೇರೆಯಲ್ಲ ಆದ್ದರಿಂದ ಆತ್ಮನು ಪೂರ್ಣನು ದೇಶಕೃತವಾದ ಅಳತೆ ಇಲ್ಲದವನು ಸೀಮೆ ಗಡಿ ಇಲ್ಲದವನು ಇದು ಪುರುಷೋತ್ತಮನು ಈ ಆತ್ಮತತ್ವ ಅನ್ನೋದು ಯಾಕಂದರೆ ತನಗೆ ಎರಡನೇದು ಎನಿಸ್ತಕ್ಕಂಥ ಯಾವುದೊಂದರ ಎಲ್ಲೆ ಕಟ್ಟು ಬಂಧನ ಇದಕ್ಕೆ ಇರಲ್ಲ ಎರಡನೇದು ಅಂತೇಳಿ ಇಲ್ಲದೊಂದೇ ಇರತಕ್ಕಂಥದ್ದು ಅದ್ವಿತೀಯ ಏಕಮೇವ ಅದ್ವಿತೀಯ ವಸ್ತು ಆತ್ಮವಸ್ತು ಪರಬ್ರಹ್ಮ ವಸ್ತು ಪ್ರಶ್ನೆ ಕೇಳ್ತಾರೆ ವಸ್ತುವಿನಿಂದ ಆಗುವ ಎಲ್ಲೆ ಕಟ್ಟು ಅಂದರೆ ಇಲ್ಲದ ಮಾತ್ರಕ್ಕೆ ಗಡಿ ಒಂದು ಮಿತಿ ಇಲ್ಲದ ಮಾತ್ರಕ್ಕೆ ಪುರುಷೋತ್ತಮಿನ ಯಾಕೆ ಹೆಸರಾಗಬೇಕು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ ಸ್ವಾಮೀಜಿಯವರು ಶಿಷ್ಯ ಉದ್ಧಾರದ ವಾತ್ಸಲ್ಯದಿಂದ ಹೇಳ್ತಾ ಇದ್ದಾರೆ ಜಾಗ್ರತ್ ಸ್ವಪ್ನಗಳಲ್ಲಿ ತೋರ್ತಕ್ಕಂಥದ್ದೆಲ್ಲವೂ ಕ್ಷರವೆನಿಸುವುದು ನೋಡಿ ಜಾಗ್ರತ್ ಎಚ್ಚರದ ಅವಸ್ಥೆಯಲ್ಲಿ ನಾವೀಗೆ ಎಚ್ಚರವಾಗಿದ್ದೇವೆ ಸ್ವಪ್ನ ಕನಸಿನ ಅವಸ್ಥೆಯಲ್ಲಿ ಯಾವುದೆಲ್ಲ ಕಾಣಿಸ್ತದೆ ಈ ಎರಡು ಅವಸ್ಥೆಗಳಲ್ಲಿ ಅದೆಲ್ಲವೂ ಕ್ಷರ ಕ್ಷರತಿ ಇತಿ ಕ್ಷರ ಅಂದರೆ ನಾಶ ಹೊಂದುವಂಥದ್ದು ಎಚ್ಚರದಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡ್ತೇವೆ ಅದು ಶಾಶ್ವತವೋ ಅಲ್ಲ ಅದು ಎಂದಿಗೋ ಒಂದು ದಿವಸ ನಾಶ ಆಗಲೇಬೇಕು ಅಂಥದ್ದು ಕನಸಿನಲ್ಲಿ ಯಾವುದನ್ನಾದರೂ ನೋಡ್ತೇವೆ ಅದಂತೂ ತುಂಬ ಕ್ಷಣಿಕವಾದದ್ದು ಗೊತ್ತಾಗ್ತದೆ ನಮಗೆ ಎಚ್ಚರ ಆಗುವಾಗಲೇ ಕನಸಿನಲ್ಲಿ ಕಂಡದ್ದು ಇರುವುದಿಲ್ಲ ಸಾಮಾನ್ಯವಾಗಿ ಹಾಗಾಗಿ ಅದೆರಡೂ ಕ್ಷರ ಅಂತಲೇ ಹೇಳ್ತಾರೆ ಜಾಗ್ರತ ಸ್ವಪ್ನಗಳಲ್ಲಿ ತೋರ್ತಕ್ಕಂಥದ್ದು ಯಾಕಂದ್ರೆ ಇದು ನಾಶವಾಗತಕ್ಕದ್ದು ಆದರೆ ಕ್ಷರವೆನಿಸಿರುವ ಯಾವುದು ನಾಶವಾದರೂ ಅದರ ಬೀಜ ಒಂದು ಇದ್ದೇ ಇರ್ತದೆ ಈಗ ನೋಡಿ ಮಣ್ಣಿನ ಮಡಿಕೆ ನಾಶ ಆಗ್ತದೆ ಅದರ ಬೀಜ ಯಾವುದು ಮಣ್ಣು ಮಣ್ಣು ಇದ್ದೇ ಇರ್ತದಲ್ವ ಹಾಗೆ ಸುಷುಪ್ತಿ ಪ್ರಲಯಗಳಲ್ಲಿ ಕೂಡ ಆ ಬೀಜ ಇರ್ತದೆ ಅಂಥೇಳಿ ಜನರು ಭಾವಿಸಿರ್ತಾರೆ ಸುಷುಪ್ತಿ ಅಂದರೆ ಗಾರ್ಡನ್ ಇದ್ದೆ ಪ್ರಳಯ ಅಂದರೆ ಈ ಸೃಷ್ಟಿ ಇಲ್ಲದಿರತಕ್ಕಂಥದ್ದು ಪ್ರಳಯ ಎಲ್ಲ ಮುಳುಗಿ ಹೋಗಿರ್ತದೆ ಅಂಥೇಳಿ ಎಲ್ಲ ಇಲ್ಲವಾದಾಗ ಕೂಡ ಆ ಬೀಜ ಇರ್ತದೆ ಅಂತೇಳಿ ಜನರು ಭಾವಿಸಿರ್ತಾರೆ ಎಲ್ಲದರ ಬೀಜ ಮೂಲ ಬೀಜ ಅಂದರೆ ಸರಿಯಾಗಿ ನೋಡಿದರೆ ನಾವು ಹಿಂದೆ ತೋರಿಸಿರುವಂತಹ ಸುಷುಪ್ತಿಯಲ್ಲಿ ಯಾವ ಅನಾತ್ಮ ವಸ್ತುವು ಇರುವುದಿಲ್ಲವೆಂಬುದೇ ಯುಕ್ತವಾದದ್ದು ಸರಿಯ ಸುಷುಪ್ತಿ ಅಂದರೆ ಗಾರ್ಡನ್ ಇದ್ದೆ ಅಲ್ಲಿ ಯಾವುದು ನಮಗೆ ಗೊತ್ತಾಗೋದಿಲ್ಲ ಕನಸಿನಲ್ಲಿ ಗೊತ್ತಾಗ್ತದೆ ಬೇರೆ ಬೇರೆ ವಸ್ತುಗಳು ಎಚ್ಚರದಲ್ಲಿ ನಮಗೆ ಬೇರೆ ಬೇರೆ ವಸ್ತುಗಳು ಕಾಣಿಸ್ತವೆ ಅವೆಲ್ಲವೂ ನಶ್ವರ ಅಂತ ಹೇಳಿ ಆಯಿತು ಕ್ಷರ ಅಂತೇಳಿ ನಾಶವಾಗುವಂಥದ್ದು ಗಾರ್ಡನ್ ನಿದ್ದೆಯಲ್ಲಿ ಏನೂ ಇಲ್ಲ ನಿದ್ದೆ ಮಾತ್ರ ನನಗೆ ಒಳ್ಳೆಯ ನಿದ್ದೆ ಬಂತು ಅಂತೇಳಿ ಅಲ್ಲಿ ಏನು ಕನಸು ಇಲ್ಲ ಎಚ್ಚರವೂ ಇಲ್ಲ ವಸ್ತುಗಳು ಯಾವುದು ಕಾಣಿಸೋದಿಲ್ಲ ಗಾರ್ಡನ್ ನಿದ್ದೆಯಲ್ಲಿ ಹಾಗಾಗಿ ಅಲ್ಲಿ ಅನಾತ್ಮ ವಸ್ತುವೇ ಇಲ್ಲ ಅಲ್ಲಿ ಹ್ಞೂ ಹಾಗಾದರೆ ಇದ್ದದ್ದು ಯಾವುದು ಆತ್ಮವಸ್ತುವೆ ಹಾಗಾಗಿ ಗಾರ್ಡನ್ ಇದ್ದೆಯಲ್ಲೂ ಇರತಕ್ಕಂಥದ್ದು ನಾನು ಏನತಕ್ಕಂಥದ್ದು ನಾನು ನಿದ್ದೆ ಮಾಡಿದೆ ಅಂತ ಹೇಳ್ತೇವಲ್ಲ ನಾನು ಇದ್ದೇ ಇದೆ ನಾನು ಅಂದರೆ ಯಾವುದದು ಅದೇ ಆತ್ಮವಸ್ತು ಆದರೂ ಜನರು ಸುಷುಪ್ತಿ ಪ್ರಳಯಗಳಲ್ಲಿ ಈ ಜಗತ್ತು ಬೀಜ ರೂಪವಾಗಿ ಇರಲೇಬೇಕು ಹಾಗಿಲ್ಲದಿದ್ದರೆ ಮತ್ತೆ ಜಾಗ್ರದ ಅವಸ್ಥೆಯಲ್ಲಿಯೂ ಸ್ಥಿತಿ ಕಾಲದಲ್ಲಿಯೂ ಪ್ರಪಂಚವು ತೋರಿಕೊಳ್ಳುವುದಕ್ಕೆ ಕಾರಣ ಇರುವುದಿಲ್ಲ ಅಂಥೇಳಿ ಕಲ್ಪಿಸ್ತಾರೆ ಈಗ ಹೇಗೆ ಒಂದು ಮರ ಆಗಬೇಕಿದ್ದರೆ ಅದಕ್ಕೆ ಒಂದು ಬೀಜ ಬೇಕೇ ಆ ಬೀಜ ಇರಲೇಬೇಕು ನಮ್ಮ ಗಾರ್ಡನ್ ಇದ್ದೇ ಅವಸ್ಥೆಯಲ್ಲಿಯೂ ಕೂಡ ನಮ್ಮ ಎಚ್ಚರದ ಮತ್ತು ಕನಸಿನ ಅವಸ್ಥೆಗೆ ಒಂದು ಬೀಜ ಮೂಲ ಕಾರಣ ಅದರಲ್ಲಿ ಇರಲೂ ಇರಬೇಕು ಅಂತೇಳಿ ಜನರು ಭಾವಿಸ್ತಾರೆ ಆಗ ಇಲ್ಲದಿದ್ದರೆ ಬೀಜ ಇಲ್ಲದೆ ವೃಕ್ಷ ಹೇಗೆ ಮೊಟ್ಟೆ ಇಲ್ಲದೆ ಕೋಳಿ ಹೇಗೆ ಆದೀತು ಅಂತೇಳಿ ಕೇಳಿದ ಹಾಗೆ ಈ ಕಲ್ಪಿತವಾದ ಸಂಸಾರ ಬೀಜವು ಸರಿಯಾದ ಜ್ಞಾನ ಉಂಟಾಗುವವರೆಗೂ ನಾಶ ಆಗುವುದಿಲ್ಲ ಯಾಕೆಂದರೆ ಸುಳ್ಳಾಗಿ ಕಲ್ಪಿಸಿದ್ದು ನಿಜವಾದ ಅಧಿಷ್ಠಾನದ ಜ್ಞಾನ ಉಂಟಾದ ಮೇಲೇ ಹೊರತು ಆ ಈಗ ಸೂರ್ಯ ಬೆಳಗಿದ ಮೇಲೆ ಕತ್ತಲೆ ಓದೀತೇ ಹೊರತು ಸೂರ್ಯೋದಯ ಆಗದೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯ ಎಷ್ಟು ಲೈಟ್ ಹಾಕಿದ್ರು ಕೂಡ ರಾತ್ರಿ ರಾತ್ರಿಯೇ ಲೈಟು ಪ್ರಕಾಶ ಎಷ್ಟು ಕೂಡ ಹಾಕಬೋದು ಅದೇ ಸೂರ್ಯೋದಯ ಆದ ನಂತರವೇ ನಾವು ಹಗಲು ಅಂತೇಳಿ ಹೇಳೋದು ಅದನ್ನು ಕಾಲದಲ್ಲಿ ಕಾಲದ ಮಿತಿಯಲ್ಲಿ ರಾತ್ರಿ ರಾತ್ರಿಯೇ ಎಷ್ಟೇ ಬೆಳಕಿದ್ದರೂ ಹೊನ್ನೊಂದು ಬೆಳಕಿನ ಕ್ರೀಡಾಕೂಟ ಮಾಡ್ಬೋದು ಅಷ್ಟೇ ಹೊರತು ಹಗಲಿನ ಕ್ರೀಡಾಕೂಟ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಹೀಗೆ ಅಂದರೆ ಅದೇ ರೀತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸುಳ್ಳಾಗಿ ಕಲ್ಪಿಸಿದ್ದು ನಿಜವಾದ ಅಧಿಷ್ಠಾನ ಜ್ಞಾನ ಉಂಟಾದ ಮೇಲೆ ಓದಿತು ಹೀಗೆ ವ್ಯವಹಾರದಲ್ಲಿ ನಾಶವಿಲ್ಲವೆಂದು ಕಲ್ಪಿಸಿರತಕ್ಕಂತಹ ಸಂಸಾರ ಬೀಜಕ್ಕೆ ಅಕ್ಷರ ಅಂಥೇಳಿ ಹೆಸರು ವ್ಯಾವಹಾರಿಕವಾಗಿ ಅಕ್ಷರ ಅಂದ್ರೇನು ಸಂಸಾರದ ಬೀಜ ಯಾವುದೋ ಅದು ಈ ಸೃಷ್ಟಿಗೆ ಮೂಲ ಯಾವುದೋ ಅದು ಸಂಸಾರ ಅಂದರೆ ಸೃಷ್ಟಿ ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಒಂದೇ ಅರ್ಥ ಅಲ್ಲ ಅದು ಲೌಕಿಕವಾಗಿ ಹೇಳ್ತಾರೆ ಅಷ್ಟೆ ಸಂಸಾರ ಅಂತೇಳಿದರೆ ಸರತಿ ಸಂ ಸರತಿ ಸಮ್ಯಕ್ ಸರತಿ ಇತ್ತು ಚೆನ್ನಾಗಿ ಮುಂದೆ ಮುಂದೆ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ಸೃಷ್ಟಿ ಬದಲಾಗ್ತಾ ಬದಲಾಗ್ತಾ ಮುಂದೆ ಮುಂದೆ ಹೋಗತಕ್ಕಂಥದ್ದು ಅದಕ್ಕೆ ಪ್ರಧಾನ ಒಂದು ಕಾರಣ ಈ ಸಂಸಾರ ನಾವು ಲೌಕಿಕವಾಗಿ ಹೇಳ್ತಕ್ಕಂಥ ಗಂಡ ಹೆಣತಿ ಮಕ್ಕಳು ಯಾಕಂದರೆ ಸನ್ಯಾಸಿಗಳಿಗೆ ಮುಂದೆ ಸಂತತಿ ಇಲ್ಲ ಆವಾಗ ಅದು ನಮಗೆ ಮುಂದೆ ಹೋಗುವ ಹಾಗೆ ಕಾಣುವುದಿಲ್ಲ ಸನ್ಯಾಸಿ ಪರಂಪರೆ ಮಾತ್ರ ಮುಂದುವರಿತಾ ಇದೆ ಆದರೆ ಈ ದೃಷ್ಟಿಯಲ್ಲಿ ಅಲ್ಲ ವ್ಯಾವಹಾರಿಕವಾದ ನಮ್ಮ ಸಂಸ ಪ್ರಜಾಸಂಪತ್ತು ದೃಷ್ಟಿಯಲ್ಲಿ ಅಲ್ಲ ಹೀಗಾಗಿ ಸಂಸಾರ ಅಂತೇಳಿದರೆ ನಿಜವಾಗಿ ಪಾರಮಾರ್ಥಿಕವಾಗಿ ನೋಡಿದರೆ ಈ ಸೃಷ್ಟಿಯೇ ಸಂಸಾರ ಅಂದರೆ ಹುಟ್ಟು ಸಾವುಗಳು ಹಾಗಾಗಿ ಈ ಸಂಸಾರಕ್ಕೆ ಅಂದರೆ ಹುಟ್ಟು ಸಾವುಗಳಿಗೆ ಬೀಜ ಸ್ವರೂಪದ್ದು ಯಾವುದಿದೆ ಅದಕ್ಕೆ ಅಕ್ಷರ ಅಂತೇಳಿ ಹೆಸರು ಕ್ಷರ ಅಂದರೆ ಯಾವುದು ಎಚ್ಚರದ ವ್ಯವಸ್ಥೆ ಮತ್ತು ಕನಸಿನ ಅವಸ್ಥೆಯಲ್ಲಿ ತೋರುವ ವಸ್ತುಗಳೆಲ್ಲ ಕ್ಷರ ಇದೆಲ್ಲಕ್ಕೂ ಮೂಲವಾದ ಬೀಜ ಯಾವುದು ಅದು ಅಕ್ಷರ ಆದರೆ ಆತ್ಮಸ್ವರೂಪವೂ ಕ್ಷರವೂ ಅಲ್ಲ ಅಕ್ಷರವೂ ಅಲ್ಲ ಅದು ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಕ್ಷರಷ್ಟ ಅಕ್ಷರ ಮೇ ವಚ ಅಂತ ಹೇಳಿ ಎರಡನ್ನು ತಿಳಿ ಲೋಕದಲ್ಲಿ ಎರಡಿದೆ ಒಂದು ವ್ಯಕ್ತ ಒಂದು ಅವ್ಯಕ್ತ ಒಂದು ನಾಶವಾಗೋ ನಾಶವಾಗದೇ ಇರತಕ್ಕಂತಹದ್ದು ಅಂಥೇಳಿ ನ ಕ್ಷರತಿ ಇತಿ ಅಕ್ಷರ ಅಂದರೆ ನಾಶವಾಗದಂತೆ ವ್ಯಾವಹಾರಿಕವಾಗಿ ತೋರ್ತಕ್ಕಂಥದ್ದು ನಿಜವಾಗಿ ಅಕ್ಷರ ಅಕ್ಷರ ಇವೆರಡನ್ನೂ ಮೀರಿದಂಥದ್ದು ಯಾವುದು ಪುರುಷೋತ್ತಮಾಖ್ಯಂ ಪುರುಷೋತ್ತಮ ಅಂತೇಳಿ ಹೇಳಿದರೆ ಅಥವಾ ಆತ್ಮತತ್ವ ಅಂತೇಳಿ ಹೇಳಿದರೆ ಅದು ಕ್ಷರ ಅಕ್ಷರಗಳನ್ನೆರಡನ್ನೂ ಮೀರಿದಂಥದ್ದು ಅಂದರೆ ನಿರ್ಗುಣ ನಿರಾಕಾರ ನಿರ್ವಿಕಾರವಾದ ಪರಬ್ರಹ್ಮವಸ್ತು ಅದು ಆದರೆ ಆತ್ಮನ ಸ್ವರೂಪವು ಕ್ಷರವೂ ಅಲ್ಲ ಅಕ್ಷರವೂ ಅಲ್ಲ ಯಾಕಂದರೆ ಇವನಲ್ಲಿ ಯಾವ ಎರಡನೆಯ ವಸ್ತುವಿನ ಅಥವಾ ಅದರ ಬೀಜದ ಸಂಪರ್ಕವೇ ಇರುವುದಿಲ್ಲ ಹೀಗೆ ಕ್ಷರ ಮತ್ತು ಅಕ್ಷರ ಇವೆರಡಕ್ಕಿಂತಲೂ ಆಚೆ ಇರುವುದರಿಂದ ಆತ್ಮನಿಗೆ ಪುರುಷೋತ್ತಮನೆಂಬ ಹೆಸರು ಬಂದಿದೆ ಅಂತೇಳಿ ಶ್ರುತಿ ಸ್ಮೃತಿಗಳಲ್ಲಿದೆ ಭಗವದ್ಗೀತೆಯಲ್ಲಿ ಎಲ್ಲ ಬರ್ತದೆ ಕ್ಷರ ಅಕ್ಷರಗಳಿಂದ ಮೀರಿದವನು ಅದೇ ಪುರುಷೋತ್ತಮ ಆತ್ಮತತ್ವ ಅಂತೇಳಿ ಯಾಕಂದರೆ ಆತ್ಮನಲ್ಲಿ ಬೀಜ ಇಲ್ಲ ಯಾವುದಕ್ಕೆ ಸಂಸಾರಕ್ಕೆ ಹುಟ್ಟು ಸಾವಿಗೆ ಇದು ಈ ಪುಣ್ಯ ಪುಣ್ಯಪಾಪಗಳೆಂಬ ಕರ್ಮ ಬಂಧನ ಯಾವುದಿದೆ ಅದೇ ವಾಸನಾ ಸಂಸ್ಕಾರ ಅದೇ ಬೀಜವಾಗಿ ಮುಂದಿನ ಜನ್ಮಕ್ಕೆ ಕಾರಣ ಆಗುವಂಥದ್ದು ಅದನ್ನು ಅನುಭವಿಸಲಿಕ್ಕೆ ಅವುಗಳನ್ನು ಎರಡನ್ನೂ ಪುಣ್ಯಪಾಪಗಳನ್ನು ಮೀರಿದವನಾದಾಗ ಮುಂದಿನ ಜನ್ಮವೂ ಇಲ್ಲ ಸಂಸಾರವೂ ಇಲ್ಲ ಸೃಷ್ಟಿ ಅವನಿಗೆ ಅವನ ಪಾಲಿಗೆಲ್ಲ ಅವನು ಜೀವನ್ಮುಕ್ತ ನೆನೆಸಿಕೊಳ್ತಾನೆ ವ್ಯಾವಹಾರಿಕವಾಗಿ ಇರಲಿ ಪಾರಮಾರ್ಥಿಕವಾಗಿ ಜೀವನ್ಮುಕ್ತ ಮುಂದಿನ ಪ್ರಶ್ನೆ ಕೇಳ್ತಾರೆ ಆತ್ಮನಿಗೆ ದೇಶ ಕಾಲ ವಸ್ತುಗಳಿಂದ ಆಗತಕ್ಕಂತಹ ಎಲ್ಲೆ ಕಟ್ಟು ಮಿತಿಗಳು ಯಾವುದೂ ಇಲ್ಲವೆಂದು ತಾವೇ ಹೇಳಿದ್ದೀನಿ ಆದರೆ ಎಲ್ಲಾ ವಸ್ತುಗಳು ಈ ಮೂರು ಕಟ್ಟುಗಳಿಗೆ ಒಳಪಟ್ಟೇ ಇರುವಂತೆ ಕಾಣುತ್ತದೆ ಎಲ್ಲ ವಸ್ತುಗಳಿಗೂ ಕೂಡ ಒಂದು ದೇಶ ಅಂತೇಳಿದೆ ಎಲ್ಲಿದೆ ಆ ವಸ್ತು ಕಾಲ ಅಂತ ಹೇಳಿದೆ ಯಾವಾಗ ಇದೆ ಯಾವಾಗ ಇತ್ತು ಆ ವಸ್ತು ಎನ್ನತಕ್ಕಂಥದ್ದು ಇದೆ ದೇಶ ಕಾಲ ವಸ್ತು ವಸ್ತು ಅಂದರೆ ಯಾವ ವಸ್ತು ಅದು ಹ್ಞೂ ಈಗ ಒಂದು ಉದಾಹರಣೆಗೆ ಒಂದು ಮಡಿಕೆ ಅದು ಎಲ್ಲಿ ಇದೆ ಈಗ ದೇಶ ಯಾವಾಗ ಇದೆ ಅದು ಅಂದರೆ ಮೊದಲು ಇರಲಿರಲಿಲ್ಲ ಆ ಮಡಿಕೆ ಮಾಡೋ ಮೊದಲು ಮಡಿಕೆ ಇರಲಿಲ್ಲ ಮಣ್ಣಿತ್ತಷ್ಟೇ ಹಾಗಾಗಿ ಯಾವಾಗ ಕಾಲ ಇದೆ ಅದಕ್ಕೆ ವಸ್ತು ವಿನಮಿತಿ ಅಂದರೆ ಮಡಿಕೆಗೆ ಇಷ್ಟೇ ಆಕಾರ ಗಾತ್ರ ಇದೆ ಯಾವ ವಸ್ತು ಅಂದರೆ ಮಡಿಕೆ ಹೀಗೆ ದೇಶ ಕಾಲ ವಸ್ತುಗಳ ಎಲ್ಲೆಕಟ್ಟು ಎಲ್ಲ ವಸ್ತುಗಳಿಗೂ ಕೂಡ ಇದೆ ಅಂಥೇಳಿ ಕಾಣಿಸ್ತದೆ ಒಂದೊಂದು ವಸ್ತು ಯಾವುದಾದರೂ ಒಂದು ದೇಶದವರೆಗೆ ಅಥವಾ ಕಾಲದವರೆಗೆ ಅಥವಾ ವಸ್ತುವಿನವರೆಗೆ ಇದ್ದುಕೊಂಡು ಇರ್ತದೆ ನೋಡಿ ಮಿತಿ ಅಂತೇಳಿದ್ರೆ ಏನು ಒಂದೊಂದು ವಸ್ತು ಒಂದು ಮಡಿಕೆಯೇ ನಾವು ತಗೊಂಡೋದು ಅದು ಒಂದು ಕಾಲದವರೆಗೆ ಇರ್ತದೆ ಅದು ಹುಡಿ ಆದಮೇಲೆ ಇಲ್ಲ ಒಂದು ದೇಶದವರೆಗೆ ಇರ್ತದೆ ಅಂದರೆ ಏನರ್ಥ ಒಂದು ಕಡೆ ಮಡಿಕೆ ಇದ್ದರೆ ಅಲ್ಲಿ ಮಾತ್ರ ಇರುವಂಥದ್ದು ಇನ್ನೊಂದು ಕಡೆ ಅದೇ ಮಡಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇಶದ ಅದಕ್ಕೆ ಮಿತಿ ಇದೆ ಸೀಮೆ ಅಥವಾ ಒಂದು ವಸ್ತುವಿನವರೆಗೆ ಇದ್ದುಕೊಂಡಿರ್ತದೆ ವಸ್ತುವಿನವರೆಗೆ ಅಂದರೆ ಏನರ್ಥ ಆ ಮಡಿಕೆಯ ಮಡಿಕೆ ಅನ್ನತಕ್ಕಂಥ ವಸ್ತು ಎಷ್ಟಿದೆ ಅಷ್ಟೇ ಮಡಿಕೆ ಅದಕ್ಕಿಂತ ಹೊರತು ಉಳಿದ ಜಾಗದಲ್ಲಿ ಮಡಿಕೆ ಅಂತ ನಾವು ಹೇಳೋದಿಲ್ಲ ಹಾಗೆ ಆ ವಸ್ತುವಿನ ಮಿತಿ ಇದೆ ದೇಶದ ಮಿತಿ ಇದೆ ಕಾಲದ ಮಿತಿ ಇದೆ ಅಂಥೇಳಿ ಹೀಗಿರುವಾಗ ಆತ್ಮನಿಗೆ ಮಾತ್ರ ಈ ಮಿತಿ ಕಟ್ಟು ಇಲ್ಲ ಅಂಥೇಳಿ ಹೇಗೆ ಸರಿಯಾದೀತು ಅಂಥೇಳಿ ಆತ್ಮನ ಹೇಗೆ ಸರ್ವಗತ ಹೇಗೆ ಸರ್ವ ಸಾರ್ವಕಾಲಿಕ ಹೇಗೆ ಸರ್ವ ದೇಶೀಯ ಹೇಗೆ ಸರ್ವತ್ರ ಇರತಕ್ಕಂಥವಾ ಹೇಗೆ ಆಗ್ತಾನೆ ಅಂತ ಹೇಳ್ತಾ ಇದೆ ಹೇಗೆ ಅಸೀಮ ಸೀಮೆ ಇಲ್ಲದವ ಅಮಿತ ಮಿತಿ ಇಲ್ಲದವ ಅಂತೇಳಿ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ದೇಶಕಾಲ ವಸ್ತುಗಳಲ್ಲಿಯೂ ವಸ್ತುಗಳು ಕೂಡ ಅನಾತ್ಮದಲ್ಲಿಯೇ ಸೇರಿವೆ ದೇಶಕಾಲ ವಸ್ತುಗಳೆಲ್ಲ ಅನಾತ್ಮದಲ್ಲಿ ಇವೆ ಅನಾತ್ಮವು ಹಗ್ಗದಲ್ಲಿ ತೋರುವ ಹಾವಿನಂತೆ ಬರಿಯ ತೋರಿಕೆಯಾಗಿರು ಆಗಿರ್ತದೆ ಅಂಥೇಳಿ ನಾವು ಈಗಾಗಲೇ ಹೇಳಿದ್ದೇವೆ ಹಗ್ಗದಲ್ಲಿ ತೋರುವ ಹಾವು ಹಗ್ಗದ ಸ್ವಭಾವಕ್ಕೆ ಹೇಗೆ ಪ್ರತಿಬಂಧಕವಲ್ಲವೋ ಹಾವು ತೋರಿದ್ರೂ ಕೂಡ ಹಗ್ಗ ಹಗ್ಗವೇ ಹಗ್ಗ ಹಾವಾಗಲಿಕ್ಕೆ ಸಾಧ್ಯ ಇಲ್ಲ ಕಾಣಿಸೋದು ಹಾವಾಗೆ ಕಂಡು ಒಬ್ಬನಿಗೆ ಅದು ಅವನ ಹೊರತು ಹಗ್ಗವು ಹಗ್ಗವಾಗಿಯೇ ಇರ್ತದೆ ಹೇಗೆಯೋ ಹಾಗೆಯೇ ಆತ್ಮನಲ್ಲಿ ಅಜ್ಞಾನ ಕಲ್ಪನೆಯಿಂದ ತೋರುವ ದೇಶ ವಸ್ತುಗಳು ಆತ್ಮನ ಸ್ವರೂಪಕ್ಕೆ ಪ್ರತಿಬಂಧಕವಾಗಲಾರು ಯಾವುದೇ ಅಡ್ಡಿಯನ್ನು ಉಂಟು ನಾವು ಯಾವ ರೀತಿ ತಿಳಿದರೂ ಕೂಡ ಆತ್ಮವಿರುವಾಗಿಯೇ ಇರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಆತ್ಮನನ್ನೇ ನಮಸ್ಕರಿಸಬೇಕು ಪ್ರಾಥರ್ನಮಾಮಿ ಎನ್ನುವ ಶಬ್ದಕ್ಕೆ ಇಲ್ಲಿ ಈಗ ವಿವರಣೆ ಆದ್ದರಿಂದ ಇಂಥ ಆತ್ಮವಸ್ತುವಿನ ಜ್ಞಾನವನ್ನು ಸಂಪಾದಿಸಿಕೊಂಡವರು ಏನು ಮಾಡಬೇಕು ಅಂತೇಳಿ ಹೇಳ್ತೀರಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ಸ್ವಾಮೀಜಿ ಮಾಡುವುದೇನು ಜನರು ತಮಗೆ ಬೇಕಾದ ವಸ್ತುವು ದೊರೆತರೆ ಅದರ ಪ್ರೇಮದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇರುವಂತೆಯೇ ಅಲ್ವಾ ಅದನ್ನೇ ಆರಾಧನೆ ಮಾಡ್ತಾ ಇರ್ತಾರೆ ತಮಗೆ ಬೇಕಾದ ವಸ್ತು ಸಿಕ್ಕಿದರೆ ಅದನ್ನೇ ಅನುಭವಿಸ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಆತ್ಮವಸ್ತುವನ್ನು ಅರಿತ ಆಳ್ತನು ಅರಿತವನು ಬೆಳಗಾಗುತ್ತಲೂ ಎದ್ದು ಅದನ್ನೇ ನೆನಪಿಸಿಕೊಂಡು ಅದನ್ನೇ ಭಜಿಸುತ್ತಾ ಅದರಲ್ಲಿಯೇ ಮುಳುಗಿ ದಿನವನ್ನೆಲ್ಲ ಆ ಆನಂದದಲ್ಲಿಯೇ ಕಳೀತಾ ಇರ್ತಾನೆ ಅವನಿಗೆ ಇಂಥದ್ದನ್ನು ಮಾಡಬೇಕಿಂದಾಗಲಿ ಇಂಥದ್ದನ್ನು ಬಿಡಬೇಕೆಂದಾಗಲಿ ಯಾವ ನಿರ್ಬಂಧವೂ ಇರುವುದಿಲ್ಲ ಯಾಕೆಂದರೆ ಅವನು ಕೃತ ಕೃತ್ಯನಾಗಿರ್ತಾನೆ ಮಾಡಿ ಆಗಿರ್ತದೆ ಅವನಿಗೆ ಕೃತ ಕೃತ್ಯ ಅಂದರೆ ಮಾಡಬೇಕಾದದ್ದು ಅದನ್ನು ಕೃತ ಮಾಡಿದವನು ಆಗ್ತಾನೆ ಅವನು ಆದ್ದರಿಂದ ಜೀವನದ ಪರಮ ಉದ್ದೇಶ ಅವನಿಗೆ ಯಾವನಿಗೆ ನಮಗೆ ಆತ್ಮಜ್ಞಾನ ಅದು ಅವನಿಗೆ ಆಗಿರ್ತದೆ ಹಾಗಾಗಿ ಅವನಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಇದನ್ನು ಮಾಡಬೇಕು ಇದನ್ನು ಬಿಡಬೇಕು ಅಂತೇಳಿ ಯಾವುದೂ ಇಲ್ಲ ಪುಣ್ಯಪಾಪಗಳನ್ನು ಮೀರಿದವನು ಆದ್ದರಿಂದಲೇ ಶ್ರುತಿಯಲ್ಲಿ ಈತನು ಹೀಗೆಂದು ಕಂಡುಕೊಂಡು ಹೀಗೇ ಮನನ ಮಾಡಿ ಹೀಗೆಂದು ಅರಿತುಕೊಂಡು ಆತ್ಮರತಿಯಾಗಿ ಆತ್ಮಕ್ರೀಡನಾಗಿ ಆತ್ಮ ಆತ್ಮಮಿಥುನಾಗಿ ಆತ್ಮಾನಂದನಾಗಿ ಸ್ವರಾಜ್ಯವನ್ನು ಅನುಭವಿಸ್ತಾನೆ ಅವನಿಗೆ ಎಲ್ಲ ಲೋಕಗಳಲ್ಲಿಯೂ ಮನ ಬಂದಂತೆ ಸಂಚಾರವಿರುತ್ತದೆ ಸವಾಯೇಷ ಏವಂ ಪಶ್ಯನ್ ಸಸ್ವರಾಡ್ತಿ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ ಇದನ್ನು ಅರಿತುಕೊಂಡವನು ಜ್ಞಾನಿಯು ಕೃತಕೃತ್ಯನೂ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಗೀತೆಯಲ್ಲಿ ಬರ್ತದೆ ಭಗವದ್ಗೀತೆಯಲ್ಲಿ ಹೀಗೆ ಇದು ಆತ್ಮನ ಸ್ವರೂಪ ಇನ್ನು ಈ ಸ್ತೋತ್ರವನ್ನು ಹೇಳಿಕೊಳ್ಳುವವರಿಗೆ ಫಲ ಏನು ಫಲಶ್ರುತಿಯೊಂದು ಎಲ್ಲದಕ್ಕೂ ಬೇಕಾಗ್ತದೆ ಯಾಕಂದರೆ ಫಲ ಇಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ ಮನುಷ್ಯರು ಹಾಗಾಗಿ ಫಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೊರತು ಮತ್ತು ಅದು ಯಥಾರ್ಥವಾಗಿಯೂ ಇದು ಹೌದು ಕೇವಲ ಹೊಗಳಿಕೆ ಅಲ್ಲ ಬೇರೆ ಇತರ ಸ್ತೋತ್ರಗಳಲ್ಲಿ ದೇವತಾ ಸ್ತೋತ್ರಗಳಲ್ಲಿ ಕೂಡ ಫಲವನ್ನು ಹೇಳಿರ್ತದೆ ಆಯಾ ಸ್ತೋ ಲೌಕಿಕವಾದ ಫಲಗಳು ಇದರ ಫಲ ಏನು ಅಂತೇಳಿ ನೋಡೋಣ ಈ ಸ್ತೋತ್ರವನ್ನು ಹೇಳಿಕೊಳ್ಳುವವರಿಗೆ ಫಲ ಶ್ಲೋಕತ್ರಯಿದ್ ಪುಣ್ಯಂ ಲೋಕತ್ರಯ ವಿಭೂಷಣಂ ಪ್ರಾತಸ್ಮರಣ ಸ್ತೋತ್ರದ ಫಲ ಪ್ರಾತಃ ಕಾಲೇ ಪಠೇದ್ಯಸ್ತು ಸಗಚ್ಚೇತ್ ಪರಮಂ ಪದಂ ಲೋಕತ್ರಯಂ ಲೋಕತ್ರಯ ವಿಭೂಷಣಂ ಮೂರು ಲೋಕಕ್ಕೂ ಭೂಷಣವಾದ ಅಲಂಕಾರವಾದ ಪುಣ್ಯಂ ಮಂಗಲಕರವಾದ ಇದಂ ಈ ಶ್ಲೋಕತ್ರಯ ಮೂರು ಲೋಕ ಶ್ಲೋಕಗಳನ್ನು ಎಸ್ತು ಯಾವನಾದರವೋ ಪ್ರಾತಃ ಕಾಲೇ ಬೆಳಗಿನ ಹೊತ್ತಿನಲ್ಲಿ ಪಠೇತ್ ಹೇಳುತ್ತಾನೋ ಸಹ ಆತನು ಪಠಿಸುತ್ತಾನೋ ಆತನು ಪರಮಂ ಉತ್ಕೃಷ್ಟವಾದ ಪದಂ ಸ್ಥಾನವನ್ನು ಗಚ್ಚೇತ್ ಪಡೆಯುವನು ಪುಣ್ಯಕರವಾದ ಈ ಮೂರು ಶ್ಲೋಕವು ಮೂರು ಲೋಕಕ್ಕೂ ಭೂಷಣವಾಗಿರುತ್ತದೆ ಯಾರು ಇದನ್ನು ಬೆಳಗಿನ ಹೊತ್ತಿನ ಹೇಳಿಕೊಳ್ತಾರೋ ಅವರು ಪರಮ ಪದವನ್ನೇ ಹೊಂದುತ್ತಾರೆ ಈ ಪ್ರಕರಣದಲ್ಲಿ ಹೇಳಿರುವ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದವ್ರು ಏನು ಮಾಡಬೇಕು ಅವರಿಗೂ ಮಾರ್ಗ ಉಂಟು ಅಂತ ಹೇಳ್ತಾರೆ ಸ್ವಾಮೀಜಿಯವರು ಅವರು ಪ್ರತಿದಿನವೂ ಬೆಳಿಗ್ಗೆ ಎದ್ದು ಈ ಶ್ಲೋಕಗಳನ್ನು ಹೇಳಿಕೊಳ್ತಾ ಬರಬೇಕು ಇವು ಮಹಾಮಂಗಲಕರವಾದ ಬ್ರಹ್ಮ ವಸ್ತುವಿನ ವಿಚಾರಗಳನ್ನು ಒಳಗೊಂಡಿರುವುದರಿಂದ ಈ ಸ್ತೋತ್ರ ಪಾಠದಿಂದಲೇ ಅವರಿಗೆ ಅಧಿಕವಾದ ಪುಣ್ಯವು ಲಭಿಸುತ್ತದೆ ಇದಲ್ಲದೆ ಈ ಶ್ಲೋಕಗಳಲ್ಲಿರುವ ವಿಚಾರವು ಸ್ವರ್ಗ ಮರ್ತ್ಯ ಪಾತಾಳವೆಂಬ ಮೂರು ಲೋಕಗಳಿಗೂ ಭೂಷಣಪ್ರಾಯವಾಗಿರ್ತದೆ ಅಥವಾ ಲೋಕವೆಂದರೆ ಅನುಭವ ಆದ್ದರಿಂದ ಲೋಕತ್ರಯವೆಂದರೆ ಮೂರು ಅವಸ್ಥೆಗಳ ವಿಚಾರದಿಂದ ತಿಳಿಯಬೇಕಾದ ಆತ್ಮತತ್ವವನ್ನು ತಿಳಿಯಪಡಿಸುವ ಈ ಶ್ಲೋಕಗಳು ಜಾಗೃತ ಸ್ವಪ್ನ ಸುಶುಪ್ತಿ ಈ ಶ್ಲೋಕಗಳು ಮೂರು ಅವಸ್ಥಿಗಳಿಗೂ ಭೂಷಣವಾಗಿರ್ತವೆ ಅಂತೇಳಿ ಆಗ್ತದೆ ಶ್ಲೋಕ ಅಂದರೆ ಅನುಭವ ಅನ್ನೋ ಒಂದು ಅರ್ಥವೂ ಇದೆ ಈ ಶ್ಲೋಕಗಳನ್ನು ಬೆಳಗಿನ ಜಾವುದರೂ ಹೇಳಿಕೊಳ್ತಾ ಬರುವುದರಿಂದ ಅದರಿಂದ ಉಂಟಾದ ಪುಣ್ಯದ ಬಲದಿಂದ ಚಿತ್ರಶುದ್ಧಿ ಆಗುವುದು ಅಂದರೆ ಮನಸ್ಸಿಗೆ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಆಮೇಲೆ ಇದರಲ್ಲಿ ಹೇಳಿರುವ ಅರ್ಥದ ಶ್ರವಣ ಮನನ ನಿಧಿಧ್ಯ ಇವುಗಳಿಂದ ಆತ್ಮತತ್ವದ ಪೂರ್ಣ ಜ್ಞಾನವೇ ಆಗ್ತದೆ ಶ್ರವಣ ಅಂತೇಳಿ ದೊಡ್ಡವರಿಂದ ಈ ವಿಷಯವನ್ನು ಕೇಳಿ ತಿಳ್ಕೊಳ್ಳುವಂಥದ್ದು ಮನನವೆಂದರೆ ಕೇಳಿದ ಅರ್ಥವನ್ನು ಮತ್ತೆ ಮತ್ತೆ ತರ್ಕಕ್ಕೆ ಹೊಂದಿಸಿಕೊಂಡು ವಿಚಾರ ಮಾಡತಕ್ಕಂಥದ್ದು ತರ್ಕಕ್ಕೆ ಹೊಂದಿಸಿಕೊಂಡು ನಮ್ಮ ಯೋಚನಾಲಹರಿಗೆ ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಮನನದ ಮೂಲಕ ಅದು ಯಾಕೆ ಅಂಥೇಳಿ ವಿಚಾರ ಮಾಡ್ತಕ್ಕಂಥದ್ದು ಹೌದೋ ಅಲ್ವೋ ಯಾಕೆ ಅಂಥೇಳಿ ಮನನ ನಿಧಿ ಧ್ಯಾಸನ ಅಂತೇಳಿ ಹೇಳಿದರೆ ಈ ವಿಷಯದಲ್ಲಿಯೇ ಮನಸ್ಸನ್ನು ಇಟ್ಟು ತನ್ನ ಅನುಭವಕ್ಕೆ ಅಳವಡಿಸಿಕೊಳ್ತಕ್ಕಂಥದ್ದು ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಮನನ ಅಂದರೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅದರ ಯಥಾರ್ಥತೆಯನ್ನು ವಿಚಾರ ಮಾಡ್ತಕ್ಕಂಥದ್ದು ಶ್ರವಣ ಅಂದರೆ ಕೇಳತಕ್ಕಂಥದ್ದು ನಿಧಿಧ್ಯ ಅಂತ ಹೇಳಿದರೆ ಕೊನೆಗೆ ಅದನ್ನು ಅಳವಡಿಸಿಕೊಳ್ತಕ್ಕಂಥದ್ದು ತನ್ನ ಬದುಕಿನಲ್ಲಿ ಅನುಭವದಲ್ಲಿ ಇಂತಹ ಶ್ರವಣವನ್ನು ಧ್ಯಗಳನ್ನು ಮಾಡುವಂಥದ್ದೇ ಮುಮುಕ್ಷೆಗಳಿಗೆ ಮಂಗಲಕರವಾದದ್ದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಪೂಜ್ಯ ಸಜ್ಜಿದಾನಂದದಿಂದ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿಗೆ ಪ್ರಾತಃಸ್ಮರಣ ಸ್ತೋತ್ರ ಇದು ಪ್ರಕರಣ ಮುಕ್ತಾಯ ಮುಂದೆ ನಾವು ನಾಳೆ ದಿವಸ ಸಾಧನಾ ಪಂಚಕಂ ಶಂಕರಾಚಾರ್ಯರ ಇನ್ನೊಂದು ಪ್ರಕ್ರಿಯೆ ಅದನ್ನು ನೋಡೋಣ ಸಾಧನೆ ಮಾಡಲಿಕ್ಕೆ ಐದು ದಾರಿಗಳನ್ನು ಹೇಳಿದ್ದಾರೆ ಶಂಕರಾಚಾರ್ಯ ಐದು ಶ್ಲೋಕಗಳ ಮೂಲಕ ಅದರ ಸಾಧನ ಮಾರ್ಗವನ್ನು ಸೂಚಿಸಿದ್ದಾರೆ ಸಾಧನೆ ಅಂದರೆ ಅದು ಆತ್ಮಜ್ಞಾನ ಉಂಟಾಗಲಿಕ್ಕೆ ನಮಗೆ ಶಾಂತಿ ನೆಮ್ಮದಿಗಳು ಬರಬೇಕಿದ್ರೆ ಏನು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀಶಂಕರ ಅರ್ಪಿತ ಮಸ್ತು ಸದ್ಗುರು ಸಮರ್ಪಿತ ಓಂ ತಪ್ಸತ್ತು